ಪರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪರಿತುಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ ಪದ್ಯದಲ್ಲಿ ಪರಮಾತ್ಮ ಸರ್ವತ್ರ ವ್ಯಾಪ್ತ ಅಂತೆಲ್ಲ ತಿಳಿಸಿದರು ಎಲ್ಲಿ ಕೇಳಿದರಲ್ಲಿ ನೋಡಿದರಲ್ಲಿ ಆಡಿದಾರಲ್ಲಿ ನೀಡಿದರಲ್ಲಿ ಅಂತ ಹಾಗಾದ್ರೆ ಹೇಗೆ ವ್ಯಾಪ್ತನಾಗಿದ್ದಾನೆ ಉದಾಹರಣೆಗೆ ಎಲೆಕ್ಟ್ರಿಕಲ್ ಫೋರ್ಸು ಒಂದು ಯಂತ್ರದಲ್ಲಿ ವಿದ್ಯುತ್ತನ್ನು ಹರಿಸಿದಾಗ ಅದು ಕೆಲಸ ಮಾಡುತ್ತೆ ಆ ವಿದ್ಯುತ್ ಇಲ್ಲದೇ ಇದ್ದಾಗ ಯಂತ್ರದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಚಾಲನ ಶಕ್ತಿ ಇರೋದಿಲ್ಲ ಆಗ ಅಥವಾ ಮೆಕ್ಯಾನಿಕಲ್ ಫೋರ್ಸ್ ಯಾವುದೋ ಒಂದು ಬಲವನ್ನು ಹಾಕಿದಾಗ ಅಲ್ಲಿ ಕೆಲಸ ಅನ್ನೋದಾಗತ್ತೆ ಆ ರೀತಿಯಾಗ ಅಥವಾ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಏನು ಹೇಳ್ತೀವಲ್ಲ ಚುಂಬಕ ಶಕ್ತಿ ಐ ತನ್ನ ಕಡೆ ಆಕರ್ಷಣೆ ಮಾಡಿಕೊಳ್ಳೋದು ಆ ರೀತಿಯಾಗಿ ಭಗವಂತ ವ್ಯಾಪ್ತನಾಗಿದ್ದಾನ ಅಥವಾ ಗ್ರಾವಿಟೇಷನಲ್ ಫೋರ್ಸ್ ಅಂತ ಗುರುತ್ವಾಕರ್ಷಣ ಶಕ್ತಿಯಿಂದ ಕರಿತೀವಿ ಹಾಗೆ ಕೇಂದ್ರಬಿಂದವಾಗಿ ಪರಮಾತ್ಮ ಎಲ್ಲರಲ್ಲಿ ವ್ಯಾಪ್ತನಾಗಿದ್ದು ಅವರವರ ಕಾರ್ಯಗಳನ್ನು ಮಾಡಿಸ್ತಾನ ಅಂತ ಕೇಳಿದ್ರೆ ಯಾವ ರೀತಿಯೂ ಅಲ್ಲ ಬಿಂಬರೂಪದಿಂದ ಪರಮಾತ್ಮ ಚೇತನರಲ್ಲಿ ಇರ್ತಾನೆ ಜಡದಲ್ಲಿ ಅಣು ರೇಣು ತೃಣ ಕಾಷ್ಟ ಪರಿಪೂರ್ಣ ಗೋಬಿಂದ ಅನ್ನೋಂಗೆ ಕಣ ಕಣಗಳಲ್ಲೂ ಕೂಡ ಭಗವಂತ ವ್ಯಾಪ್ತನಾಗಿ ಇದ್ದಾನೆ ಚೇತನರಲ್ಲಿ ಬಿಂಬರೂಪದಿಂದ ವ್ಯಾಪ್ತನಾಗಿದ್ದು ಸೌಂದರ್ಯ ಔದಾರ್ಯ ಪ್ರೀತಿ ಅವರ ಸ್ವರೂಪಯೋಗ್ಯತೆ ಅಂತ ಅವನು ಸಾತ್ವಿಕನಾಗಿದ್ದರೆ ಸದ್ಗುಣಗಳ ಅಭಿವ್ಯಕ್ತಿಯನ್ನು ಮಾಡ್ತಾನೆ ಆ ಜೀವ ತಾಮಸನಾಗಿದ್ದರೆ ದುರ್ಗುಣಗಳ ಅಭಿವ್ಯಕ್ತಿ ಅವನು ರಾಜಸ ಆಗಿದ್ದರೆ ಮಿಶ್ರಗುಣಗಳ ಅಭಿವ್ಯಕ್ತಿಗೆ ಕಾರಣನಾಗ್ತಾನೆ ಭಗವಂತ ಒಳಗೆ ಅದೇ ರೀತಿಯಾಗಿ ಸ್ಥಾವರ ಅಥವಾ ಜಡದಲ್ಲೂ ವ್ಯಾಪ್ತನಾಗಿ ಕಲ್ಲಿಗೆ ಕಠಿಣ ಕಾಠಿಣ್ಯವನ್ನು ವಜ್ರಕ್ಕೆ ಕಠಿಣ ಧರ್ಮವನ್ನು ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಹೆಂಗೆ ಅಂದರೆ ಇದ್ದಲ್ಲಿ ಬೆಂಕಿ ವ್ಯಾಪ್ತವಾದಂಗೆ ಯಾವ ಕಡೆ ಸುಡುತ್ತಾ ಇದೆ ಕೆಂಡ ಅಂತ ಕೇಳಿದ್ರೆ ಕೆಂಡ ಎಲ್ಲ ಕಡೆಗೂ ಕಾವು ಅಂದರೆ ಅಗ್ನಿ ಪ್ರವೇಶ ಆಗಿದೆ ಅಂತ ಹಾಗೆ ಪರಮಾತ್ಮ ಪರಿಪೂರ್ಣ ವ್ಯಾಪ್ತನಾಗಿದ್ದಾನೆ ಜಡದಲ್ಲಿ ಅಂತ ಉದಾಹರಣೆಗೆ ಒಂದು ಬೆಲ್ಲದ ಹೆಂಟೆಯನ್ನೋ ಇಲ್ಲ ಒಂದು ಕಲ್ಲು ಸಕ್ಕರೆಯನ್ನು ಮಗುವಿಗೆ ಕೊಟ್ಟು ಯಾವ ಭಾಗದಲ್ಲಿ ತುಂಬ ಸಿಹಿ ಇದೆ ನೋಡು ಅಂತ ಹೇಳಿದ್ರೆ ಎಲ್ಲ ಕಡೆ ಒಂದೇ ರುಚಿ ಅಲ್ಲಿ ಸಿಹಿ ಅಂಶ ಹೆಂಗೆ ಎಲ್ಲ ಭಾಗದಲ್ಲೂ ಒಂದೇ ರೀತಿಯಾಗಿ ವ್ಯಾಪ್ತವಾಗಿದೆಯೋ ಹಾಗೆ ಭಗವಂತ ಜಡ ಪರಿಪೂರ್ಣನಾಗಿ ವ್ಯಾಪ್ತನಾಗಿದ್ದಾನೆ ಅದೇ ರೀತಿಯಾಗಿ ಸ್ಥಾವರ ವೃಕ್ಷಾದಿಗಳಲ್ಲಿ ಫಲಪುಷ್ಪಾದಿಗಳ ಬೆಳೆಯುವಿಕೆಗೆ ಅನುಗ್ರಹವನ್ನು ಮಾಡ್ತಾನೆ ತಾನು ವ್ಯಾಪ್ತನಾಗಿ ಆ ಫಲಪುಷ್ಪಾದಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಸೌಂದರ್ಯ ಮಾಧುರ್ಯ ವರ್ಣ ಆಕಾರ ಈಗ ಹತ್ತು ತಾರ ಮಲ್ಲಿಗೆ ಹೋ ನೋಡಿದರೆ ಎಲ್ಲವೂ ಮಲ್ಲಿಗೆ ಹೋವೆ ಸುವಾಸನೆಯಲ್ಲೂ ವೈವಿಧ್ಯತೆ ಇದೆ ಆಕಾರದಲ್ಲೂ ವೈವಿಧ್ಯತೆ ಇದೆ ಹಾಗೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದು ಆಯಾ ವಸ್ತುಗಳ ಅಥವಾ ವ್ಯಕ್ತಿಗಳ ಗುಣಧರ್ಮವನ್ನು ಪ್ರಕಾಶಗೊಳಿಸ್ತಾನೆ ಭಗವಂತ ಭಗವಂತ ಆ ವಸ್ತುವಿನಿಂದ ಹೊರಟು ಹೋದ ಆ ವಾತನು ತೊಲಗೇ ಹರಿಯುತ್ತಾ ತೊಲಗುವ ವಾಯುದೇವರು ಅಂತರ್ಯಾಮಿಯಾಗಿ ಭಗವಂತ ಇರ್ತಾನೆ ಆ ವಸ್ತುವಿನಿಂದ ಅಥವಾ ವ್ಯಕ್ತಿಯಿಂದ ಪರಮಾತ್ಮ ಮತ್ತು ವಾಯುದೇವರಿಬ್ಬರು ಹೋದರೆ ಆ ಜೀವ ಸ್ಥೂಲ ದೇಹದ ತ್ಯಾಗ ಅದನ್ನೇ ಮರಣ ಅಂತ ಕರೆಯೋದು ಆ ರೀತಿ ಆಗಾಗ್ತಾ ಇದೆ ಅದೇ ಫಲಪುಷ್ಪಾದಿಗಳಲ್ಲಿ ಅಂದರೆ ಅದು ಮುದುಡಿ ಹೋಗುತ್ತೆ ಬಾಡತ್ತೆ ಕಸ ಆಗತ್ತೆ ದುರ್ಗಂಧ ಬೀರುತ್ತೆ ಹೀಗೆ ಪರಮಾತ್ಮನ ಸನ್ನಿಧಾನ ಇರೋ ತನಕ ಅದಕ್ಕೆಲ್ಲ ಸೌಂದರ್ಯ ಪರಮಾತ್ಮನ ಸನ್ನಿಧಿಯಾನ ವಿಶೇಷ ಹೋಯಿತು ಪರಮಾತ್ಮಲ್ಲಿಂದ ನಿರ್ಗಮನ ಮಾಡಿದೆ ಅಂತಾದರೆ ಸಾಧ್ಯ ಇಲ್ಲ ಹೀಗೆ ಪರಮಾತ್ಮ ಸಕಲರಲ್ಲೂ ಪರಿಪೂರ್ಣನಾಗೆ ವ್ಯಾಪ್ತನಾಗಿದ್ದಾನೆ ಅನ್ನೋದಕ್ಕೆ ಕಲ್ಲು ಸಕ್ಕರೆ ಅಥವಾ ಬೆಲ್ಲದ ದುಷ್ಟ ಎಲ್ಲ ಕಡೆ ಸಿಹಿ ಒಂದೇ ರೀತಿಯಾಗಿ ಇರ್ತಕ್ಕಂಥದ್ದು ಅನ್ನೋದಕ್ಕೆ ಬೆಲ್ಲ ಅಥವಾ ಕಲ್ಲು ಸಕ್ಕರೆ ಅಂತ ಹಾಗಾದ್ರೆ ಒಂದು ಭಾಗದಲ್ಲಿ ಮಾತ್ರ ಸಿಹಿ ಅಥವಾ ಬೇರೆ ಮತ್ತೇನೋ ರುಚಿ ಇದೆ ಅನ್ನೋದಾದರೆ ಉದಾಹರಣೆಗೆ ಹೋಳಿಗೆ ಮಾಡಿರ್ತೀವಿ ಸಕ್ಕರೆ ಹೋಳಿಗೆ ಅಥವಾ ಹೂರ್ಣದ ಹೋಳಿಗೆ ಅಂಚಲ್ಲೆಲ್ಲ ಸಪ್ಪೆ ಇರುತ್ತೆ ಅವಾಗ ಅದನ್ನು ಪರಿಪೂರ್ಣ ವ್ಯಾಪ್ತ ಅಂತ ಹೇಳಲ್ಲ ಪರಿಪೂರ್ಣ ಏಕಪ್ರಕಾರವಾಗಿ ವ್ಯಾಪ್ತನಾಗಿರ್ತಕ್ಕಂಥವೋ ಸರ್ವಶಕ್ತಿ ಸರ್ವ ಸಮರ್ಥನಾಗಿರ್ತಕ್ಕಂಥ ಭಗವಂತನಿಂದನೇ ಸಾಧ್ಯ ಅದೇ ರೀತಿಯಾಗಿ ಈ ಪದ್ಯದಲ್ಲಿ ತಿಳಿಸ್ತಾರೆ ಅಗ್ನಿಯ ಲೋಹದಲ್ಲಿ ಅಗ್ನಿಯ ವ್ಯಾಪ್ತಿ ಆ ಮೂಲಕ ಭಗವಂತನ ಇರುವಿಕೆಯ ಪರಿಚಯವನ್ನು ತಿಳಿಸ್ತಾರೆ ತಪ್ತ ಲೋಹವು ನೋಳ್ಪ ಜನರಿಗೆ ಸಪ್ತ ಜಿಫ್ವನ ತೆರದಿ ತೋರ್ಪುದು ಲುಪ್ತ ಪಾವಕ ಲೋಹ ಕಾಂಬುದು ಪೂರ್ವ ದೋಪಾದಿ ಸಪ್ತ ವಾಹನ ನಿಕ್ಕಿಳ ಜನರುಳು ವ್ಯಾಪ್ತನಾದುದರಿಂದ ಸರ್ವರು ಆಪ್ತರಾಗಿ ಹರೆಲ್ಲ ಕಾ ಲದಿಹಿತವ ಜನರಿಗೆ ತಪ್ತ ಅಂದರೆ ಕಾದಿರ್ತಕ್ಕಂಥ ಲೋಹ ಅದು ನೋಡ್ಪ ಜನರಿಗೆ ಹೇಗೆ ಕಾಣುತ್ತೆ ಅಂದರೆ ಬರೇ ಜನರಿಗೆ ಅಂತ ಹೇಳಲಿಲ್ಲ ನೋಡ್ಪ ಜನರಿಗೆ ಅಂದರೆ ಯಾರು ಯಥಾರ್ಥ ಜ್ಞಾನದಿಂದ ಅಥವಾ ನಿಶ್ಚಯ ಜ್ಞಾನದಿಂದ ಅದನ್ನು ತಿಳಿಯುವಂತಹ ಸಾಮರ್ಥ್ಯ ಅವರಿಗೆ ಏನು ನಿಶ್ಚಯ ಜ್ಞಾನ ಅಂತಂದರೆ ಕಬ್ಬಿಣ ಕಾದಾಗ ಹೆಂಗಿರುತ್ತೆ ಕಬ್ಬಿಣದಲ್ಲಿ ಅಗ್ನಿಯ ಪ್ರವೇಶ ಇಲ್ಲದೇ ಇದ್ದಾಗ ಅಥವಾ ಆರಿದಾಗ ಹೇಗಿರುತ್ತೆ ಅನ್ನೋ ಜ್ಞಾನ ಅವನಿಗಿರಬೇಕು ಕೆಂಪಾಗಿ ಕಾದಿರ್ತಕ್ಕಂಥ ಕಬ್ಬಿಣಕ್ಕೂ ಬೆಂಕಿಗೂ ಇರತಕ್ಕಂಥ ವೈಲಕ್ಷಣ್ಯವನ್ನು ಗುರುತಿಸುವಂತಹ ಜ್ಞಾನ ಇರ್ತಲ್ಲ ಅಂತಹ ನಿಶ್ಚಯ ಜ್ಞಾನದಿಂದ ನೋಡಪ್ಪ ಜನರಿಗೆ ನೋಡ್ತಕ್ಕಂಥವರಿಗೆ ಭಗವಂತ ಇದೇ ರೀತಿಯಾಗಿ ವ್ಯಾಪ್ತನಾಗಿ ಇರ್ತಾನೆ ಆದ್ದರಿಂದ ಕರಿಯಾಗಿರ್ತಕ್ಕಂಥ ಕಪ್ಪು ಬಣ್ಣದ ಸರಿಯಾದ ಆಕಾರವೂ ಇಲ್ಲದ ಕೆಲಸಕ್ಕೆ ಬಾರದೇ ಇರತಕ್ಕಂಥ ಕಬ್ಬಿಣದಲ್ಲಿ ಪರಮಾತ್ಮನ ಪ್ರವೇಶ ಆದಾಗ ಅದಕ್ಕೆ ಕೆಂಪಾಗಿರ್ತಕ್ಕಂಥ ಒಳ್ಳೆಯ ಸೌಂದರ್ಯ ಬಂತು ಅದಕ್ಕೆ ಚೆನ್ನಾಗಿ ಹೊಡೆದಾಗ ಅದನ್ನು ನಮಗೆ ಬೇಕಾಗಿರ್ತಕ್ಕಂಥ ಆಕಾರಕ್ಕೆ ಮಾಡಿಕೊಂಡು ಉಪಯೋಗವನ್ನು ಮಾಡ್ಬೋದು ಹೀಗಿದೆಲ್ಲ ಆಗಬೇಕು ಅಂತ ಒಳಗೆ ಭಗವಂತನ ಪ್ರವೇಶ ಇದ್ದರೆ ಮಾತ್ರ ಸಾಧ್ಯ ಆ ಕಬ್ಬಿಣ ಹೇಗೆ ಕಾದಾಗ ಬಗ್ಗಿಸಿ ಬಡಿದ್ರೆ ಅಲ್ಲಿ ಸೌಂದರ್ಯದ ಜೊತೆಗೆ ನಮಗೆ ಬೇಕಾದಂಗೆ ಆಗ್ತಾಯಿದೆಯೋ ಅದು ಅಗ್ನಿಯ ಇರುವಿಕೆಯಿಂದ ಮಾತ್ರ ಹೇಗೆ ಸಾಧ್ಯ ಆಗಿದೆಯೋ ಹಾಗೆ ಜೀವನಲ್ಲೂ ಕೂಡ ಚೈತನ್ಯ ಚಟುವಟಿಕೆ ಎಲ್ಲ ನಡೀಬೇಕು ಅಂತಾದರೆ ಪರಮಾತ್ಮನ ಪ್ರವೇಶದಿಂದ ಮಾತ್ರ ಸಾಧ್ಯ ಆದ್ದರಿಂದ ನೋಡಪ ಜನರಿಗೆ ಅಂದರೆ ಬೆಂಕಿಯ ಆವೇಶದಿಂದ ಅಥವಾ ಬೆಂಕಿಯ ಪ್ರವೇಶದಿಂದ ಇರ್ತಕ್ಕಂಥ ಕಬ್ಬಿಣ ಅಥವಾ ಬರೀ ಕಬ್ಬಿಣ ಅಂತ ತಿಳ್ಕೊಳ್ಳಿಕ್ಕೆ ಮೊದಲಿಗೆ ಕಬ್ಬಿಣ ಹೇಗಿತ್ತು ಕಾದ ಮೇಲೆ ಅಗ್ನಿಯ ಪ್ರವೇಶ ಆದಮೇಲೆ ಹೇಗಾಯಿತು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಯಥಾರ್ಥವಾಗಿ ನೋಡ್ತಕ್ಕಂಥ ಜ್ಞಾನ ಬೇಕು ಹಾಗೆ ನೋಡಿದಾಗ ಏನಾಗಬೇಕು ಅಂದರೆ ಭಗವಂತನ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿರನಂತ ಗುಣಪರಮಹಾ ಅಂತ ಯಾವುದೇ ಒಂದು ಸೌಂದರ್ಯದಿಂದ ಇರತಕ್ಕಂಥ ಪ್ರಕಾಶಮಾನವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವಿಲಕ್ಷಣವಾಗಿರ್ತಕ್ಕಂಥ ವಸ್ತುವನ್ನು ನೋಡಿದಾಗ ಅಂತಹ ಅದ್ಭುತವಾಗಿರ್ತಕ್ಕಂಥ ವಸ್ತುವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸೃಷ್ಟಿಕರ್ತನಾಗಿರ್ತಕ್ಕಂಥ ಭಗವಂತನ ಸ್ಮರಣೆ ಅನ್ನೋದು ಬೇಕು ಅಂತಹ ನೋಡ್ಬ ಜನರಿಗೆ ಸಪ್ತಜಿಫ್ಪನ ತೆರೆದಿತ್ತೋರ್ಬೋದು ಸಪ್ತಜಿಪ್ಪ ಅಂದರೆ ಏಳು ನಾಲಿಗೆಯಿಂದ ಇರ್ತಕ್ಕಂಥ ಅಗ್ನಿಗೆ ಸಪ್ತಜಿಪ್ಪ ಅಂತ ಕರೆಯೋದು ಖಾಲಿ ಕರಾಲಿ ಮನೋಜವ ಸುಲೋಹಿತ ಸುಧೂಮ್ರವರ್ಣ ಸ್ಫುಲಿಂಗಿನಿ ವಿಶ್ವರುಚಿ ಅಂತ ಏಳು ನಾಲಿಗೆ ಅಥವಾ ಹಿರಣ್ಯ ಕನಕ ರಕ್ತ ಕೃಷ್ಣ ಸುಪ್ರಭ ಅತಿರಕ್ತ ಅಂತಲೂ ಬಹುರೂಪ ಅಂತಲೂ ಹೆಸರು ಕಡಿಯುವಂಥದ್ದು ಅಗ್ನಿಗೆ ಇದು ಕ್ರಮವಾಗಿ ಏಳು ದಿಕ್ಕುಗಳಿಗೂ ಕೂಡ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಬಣ್ಣಗಳು ಕೂಡ ಬೇರೆ ಬೇರೆ ಇರ್ತಕ್ಕಂಥದ್ದು ಒಂದು ಪುಟಕ್ಕಿಟ್ಟ ಚಿನ್ನದಂತೆ ಇರ್ತಕ್ಕಂಥದ್ದು ಇನ್ನೊಂದು ವೈಡೂರ್ಯನಂತೆ ಇನ್ನೊಂದು ಉರಿಸುವ ಸೂರ್ಯದಂತೆ ಹೀಗೆ ಬೇರೆ ಬೇರೆ ದೃಷ್ಟಾಂತವನ್ನು ಕೊಡ್ತಾರೆ ಎಲ್ಲ ಅಗ್ನಿ ಒಂದೇ ಅಂತ ತಿಳ್ಕೊಡ್ತೀವಿ ಆ ಅಗ್ನಿಗಳ ಉಪಯೋಗವು ಕೂಡ ಬೇರೆ ಬೇರೆ ಸ್ಥಳಗಳಲ್ಲಿ ಉಪಾಸನಾ ಅಗ್ನಿ ಅದು ವಿವಾಹ ಉಪನಯನ ಅಲ್ಲಿ ಉಪಯೋಗ ಮಾಡುವಂಥದ್ದು ವೈಶ್ವದೇವ ನಿತ್ಯದಲ್ಲಿ ಮಾಡ್ತಕ್ಕಂಥ ಅಗ್ನಿ ಸ್ಥಾಲೀಪಾಕ ಅಂದರೆ ಅನ್ನವನ್ನು ಪಚನ ಮಾಡಲಿಕ್ಕೆ ಅಡಿಗೆಗೆ ಬಳಸ್ತೀವಲ್ಲ ಅದಕ್ಕೆ ಸ್ಥಳೀಪಾಕ ಅಂದರೆ ಅಷ್ಟಕ ಮಾಸಿಕ ಶ್ರಾದ್ದ ಅಷ್ಟಕ ಶ್ರಾದ್ದ ಈಶಾನ ಬಲಿ ಅಂದರೆ ಬಲಿಹರಣ ಸರ್ವ ಬಲಿಗಳ ಆಹುತಿಗಳನ್ನು ಸ್ವೀಕರಿಸ್ತಕ್ಕಂಥದ್ದು ಹೀಗೆ ಹೀಗೆ ಅಗ್ನಿಯ ನಾನಾ ಉಪಯೋಗಗಳು ಅಲ್ಲಿ ಆ ಅಗ್ನಿಗೆ ಅಷ್ಟೆಲ್ಲ ದಹನತ್ವ ಪಾಚಕತ್ವ ಶೋಷಕತ್ವ ಇತ್ಯಾದಿ ಎಲ್ಲ ಗುಣಧರ್ಮಗಳ ಅಭಿವ್ಯಕ್ತಿ ಆಗಬೇಕು ಅಂತಾದರೆ ಅಗ್ನಿಂತರ್ಗತನಾಗಿ ಹರಣಿಪತಿ ಪರಶುರಾಮ ಇರೋದರಿಂದನೇ ಸಾಧ್ಯ ಕಬ್ಬಿಣ ಅಗ್ನಿಯ ಆವೇಶದಿಂದ ಪ್ರವೇಶದಿಂದ ಕಬ್ ಅಗ್ನಿಯಂತೆ ಕಂಡರೂ ಕೂಡ ಅಗ್ನಿ ಮಾಡತಕ್ಕಂಥ ಎಲ್ಲ ಕೆಲಸಗಳನ್ನು ಕಬ್ಬಿಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ಭಗವಂತನ ಆವೇಶದಿಂದ ಜೀವರು ಅವರ ಸ್ವರೂಪಯೋಗ್ಯತೆ ಏನಿದೆಯೋ ಅಷ್ಟನ್ನು ಮಾಡಬಲ್ಲರೇ ಹೊರತು ಭಗವಂತನೇ ಒಳಗಿದ್ದಾನೆ ಅದರಿಂದ ಭಗವಂತ ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ ಅದರಿಂದ ಒಳಗಿರುವನು ಭಗವಂತನೇ ಅದರಿಂದ ಈ ಜೀವರು ಸೃಷ್ಟ್ಯಾದಿಗಳನ್ನು ಮಾಡಲಿ ಅಂತ ಅಂದರೆ ಸರ್ವತಾ ಸಾಧ್ಯ ಇಲ್ಲ ಲುಪ್ತಪಾವಕ ಲೋಹ ಕಂಬುದು ಪೂರ್ವದೋಪಾಧಿ ಕಬ್ಬಿಣ ಕೆಂಪಾದಾಗ ಮಾತ್ರ ನೋಡಿದ್ರೆ ಗೊತ್ತಾಗಲ್ಲ ಆರಿದಾಗಲೂ ನೋಡಿದ್ರೆ ಮೊದಲಿಗೆ ಕಬ್ಬಿಣ ಹೇಗಿತ್ತು ಅಗ್ನಿಯ ಪ್ರವೇಶ ಆದಮೇಲೆ ಅದಕ್ಕೆ ರೂಪ ಸೌಂದರ್ಯ ಅದಕ್ಕೆ ನಮಗೆ ಯಾವ ಆಕಾರಕ್ಕೆ ಬೇಕೋ ಆ ತರುವಂತಹ ಶಕ್ತಿ ಅಂತ ಕಬ್ಬಿಣಕ್ಕೆ ಬಿಡಿಬೇಕು ಅಂತ ಮಾತಾಡ್ತೀವಿ ಇಲ್ಲದೇ ಇದ್ದರೆ ಅದು ನಮ್ಮ ಆಕ ಆಕಾರಕ್ಕೆ ಆ ಕಬ್ಬಿಣದ ಸಲಕೇನೋ ಮತ್ತೇನನ್ನೋ ನಾವು ಮಾಡಿಕೊಳ್ಳಿಕ್ಕಾಗಲ್ಲ ಹಾಗೆ ನೋಡಿದಾಗ ಮಾತ್ರ ಒಳಗಿರ್ತಕ್ಕಂಥ ಬೆಂಕಿಯ ಪ್ರಭಾವ ಏನು ಅಂತ ನಮಗೆ ಸ್ಪಷ್ಟವಾಗಿ ಗೋಚರ ಆಗುತ್ತೆ ಅದೇ ರೀತಿಯಾಗಿ ಭೋಜ್ಯ ಪದಾರ್ಥಗಳಲ್ಲಿ ಭೋಗ ಮಾಡ್ತಕ್ಕಂಥ ಜೀವನಲ್ಲಿ ಭಗವಂತ ಇದ್ದಾನೆ ಎಲ್ಲವೂ ಕೂಡ ಅವನ ಅಧೀನ ಅಂತ ತಿಳಿದಾಗ ಮಾತ್ರ ನಮಗೆ ಆ ವಿಷಯ ಪದಾರ್ಥಗಳ ಆಸಕ್ತಿ ಅನ್ನೋದು ಕಡಿಮೆ ಆಗತ್ತೆ ಏಕೆಂದರೆ ಎಲ್ಲವೂ ಭಗವಂತನ ಅಧೀನ ಅವನ ಅನುಗ್ರಹ ಇದ್ದರೆ ಮಾತ್ರ ಆ ವಿಷಯ ಪದಾರ್ಥಗಳ ಭೋಗದಿಂದ ನಮಗೆ ಸುಖ ಸಿಗತ್ತೆ ಇಲ್ಲದೇ ಸುಖ ಆಗಲ್ಲ ನಮಗೆ ದುಃಖನೇ ಆಗ್ತಾ ಅದೇ ರೀತಿಯಾಗಿ ಜಡಭೂತವಾಗಿರ್ತಕ್ಕಂಥ ಶರೀರದಿಂದ ಭಗವಂತ ಹೊರಗೆ ಹೋದರೆ ಶರೀರ ತಣ್ಣಗಾಯಿತು ಕುಣಪನೆಯಿಂದ ಅದು ಅರಿದದನು ಉಪೇಕ್ಷಿಪರು ಅಂತ ಆದರೆ ಸ್ವರೂಪ ಶರೀರದಿಂದ ಭಗವಂತ ಎಂದೂ ಹೊರಗೆ ಆ ಜೀವನು ನಿತ್ಯನಾಗಿರ್ತಕ್ಕಂಥವನು ನಿತ್ಯತ್ವವನ್ನು ಕೊಟ್ಟ ಅನಾದೆ ನಿತ್ಯನಾಗಿರ್ತಕ್ಕಂಥ ಪರಮಾತ್ಮ ಇಬ್ಬರೂ ಕೂಡ ನಿತ್ಯಾಭಿಯೋಗಿಗಳಾಗಿರ್ತಕ್ಕಂಥದ್ದು ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದು ಜೀವನಿಗೆ ತನ್ನ ಮೇಲೆ ಅಭಿಮಾನ ಹುಟ್ಟುವಂತೆ ಮಾಡ್ತಕ್ಕಂಥವನು ಭಗವಂತನೇ ಭಗವಂತ ಒಳಗೆ ಇರ್ತಾನೆ ಆದರೆ ಅಭಿಮಾನ ಹುಟ್ಟುವಂತೆ ಮಾಡದೆ ಇದ್ದರೆ ತನಗೆ ತಾನೇ ಅಪ್ರಿಯ ಅಂತ ಅನಿಸ್ಕೋತಾನೆ ಆತ್ಮಹತ್ಯೆ ತನಗೆ ತನ್ನ ಮೇಲೆ ದ್ವೇಷ ಇತ್ಯಾದಿ ಎಲ್ಲ ಮೂಡುತ್ತೆ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಮನೋಭಾವ ಬರುತ್ತೆ ಅದೇ ಒಳಗಿರುವ ಹರಿ ಜೀವನಿಗೆ ಆ ದೇಹದ ಮೇಲೆ ತಾನೂ ಬೇರೆ ಅಲ್ಲ ಜೀವ ಬೇರೆ ಅಲ್ಲ ಅಂದರೆ ದೇಹಕ್ಕೂ ಜೀವಕ್ಕೂ ಅಭೇದ ಬರುವಷ್ಟರ ಮಟ್ಟಿಗೆ ಮೋಹವನ್ನು ಉಂಟು ಮಾಡಿ ಭಗವಂತ ಶರೀರಾಭಿಮಾನವನ್ನು ಜೀವನಿಗೆ ಹಾಕ್ತಾನೆ ಆಗ ಅವನಿಗೆ ತನ್ನ ದೇಹದ ಮೇಲೆ ಭಾರೀ ಅಭಿಮಾನ ಭಾರೀ ಪ್ರೀತಿ ಅದರ ಪೋಷಣೆಗಾಗಿ ತನ್ನ ಜೀವನವನ್ನೇ ಸವಿಸ್ತಾನೆ ಉದಾಹರಣೆಯನ್ನು ಕೊಡ್ತಾರೆ ಮಹಾಭಾರತ ಸೌಪ್ತಿಕ ಪರ್ವದಲ್ಲಿ ರಾತ್ರಿ ಕಾಲದಲ್ಲಿ ಪಾಂಡವರ ಶಿಬಿರ ದ್ವಾರವನ್ನು ಕಾಯ್ತಿದ್ದ ರುದ್ರದೇವರು ಅವರ ಮೇಲೆ ಆ ರುದ್ರದೇವನ ಮೇಲೆ ಅವರ ಅವತಾರನೇ ಆಗಿರ್ತಕ್ಕಂಥ ಅಶ್ವತ್ಥಾಮಾಚಾರ್ಯರು ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೂಡ ಪ್ರಹಾರ ಮಾಡ್ತಾರೆ ಇದು ಒಂದು ರೀತಿಯಾಗಿ ಆತ್ಮಹತ್ಯೆಯ ಪ್ರಯತ್ನನೇ ಅಂತ ಶಾಸ್ತ್ರ ಹೇಳ್ತಾ ಇದೆ ಯಾಕಂದರೆ ಅಲ್ಲಿ ಶಿಬಿರದ ದ್ವಾರಪಾಲಕನಾಗಿದ್ದು ರುದ್ರ ಇಲ್ಲಿ ಪ್ರಹಾರ ಮಾಡ್ತಾ ಇರೋದು ಅಸ್ತ್ರಶಸ್ತ್ರಗಳಿಂದ ಅಶ್ವತ್ಥಾಮಾಚಾರ್ಯರು ರುದ್ರಾವತಾರರೇ ಆದ್ದರಿಂದ ಅದು ಒಂಥರ ಆತ್ಮಹತ್ಯೆ ಆರಿತಿ ರೀತಿಯಾಗಿ ಅಂತ ಭಗವಂತ ಸರ್ವಶಕ್ತ ಸರ್ವ ಸಮರ್ಥನಾಗಿರ್ತಕ್ಕಂಥವನು ಆ ತನ್ನ ಶಕ್ತಿ ಸ್ವರೂಪವನ್ನು ಆ ಜೀವನದಲ್ಲಿ ಅಭಿವ್ಯಕ್ತಿ ಮಾಡಿದಾಗ ಆ ಜೀವ ನಿರ್ವೀರ್ನಾಗ್ತಾನೆ ಅವ್ಯಕ್ತಗೊಳಿಸಿದರೆ ನಿರ್ವೀನ್ಯನಾಗ್ತಾನೆ ಪ್ರಕಟ ಮಾಡಿದರೆ ಅವನು ಒಳ್ಳೆ ವೀರ್ಯವಂಥ ವೀರ ಶೌರ್ಯ ಬಲಶಾಲಿ ಇತ್ಯಾದಿ ಎಲ್ಲ ಕರೆಸ್ಕೊತಾನೆ ಅರ್ಜುನನನ್ನು ಮೂಲೋಕದ ಗಂಡು ಅವನಿಗೆ ಸಮರಾಗಿರ್ತಕ್ಕಂಥ ವೀರರು ಜಗತ್ತಲ್ಲಿ ಇಲ್ಲ ಅದ್ವಿತೀಯ ಸವ್ಯಸಿ ಇಂತೆಲ್ಲ ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ತೋರಿಸ್ಕೊಡ್ತಾನೆ ಶ್ರೀಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೊರಟಾಗ ಕೃಷ್ಣ ದ್ವಾರಕೆಯಿಂದ ಅರ್ಜುನ ಹೊತ್ಕೊಂಡು ಕರ್ಕೊಂಡು ಬರ್ತಿದ್ದ ಆಗ ದಾರಿಯಲ್ಲಿ ಅವನ ಮೇಲೆ ಮ್ಲೇಚ್ಛರ ಬೇರೆ ಬೇರೆ ಅವರ ಆಕ್ರಮಣ ಎಲ್ಲ ಆಯಿತು ಅರ್ಜುನನಿಗೆ ಅವರನ್ನು ಹೋರಾಡಿ ಜಯಗಳಿಸೋದು ಆಗಲಿಲ್ಲ ಅರ್ಜುನನ ಕಣ್ಣ ಮುಂದೆಯೇ ಪರಮಾತ್ಮನ ಪತ್ನಿಯಾಗಿರ್ತಕ್ಕಂಥ ಸ್ತ್ರೀಯರನ್ನೆಲ್ಲ ಅವರು ಹೊತ್ಕೊಂಡು ಅಪಹಾರ ಮಾಡಿದ್ರು ಅಂತ ಶ್ರೀಕೃಷ್ಣ ಜೊತೆಗೆ ಇದ್ದಾಗ ಅವನಿಗೆ ವೀರ್ಯ ಶೌರ್ಯ ಪ್ರತಾಪ ಎಲ್ಲ ಇತ್ತು ಅವನು ಪರನಾಮಕ್ಕೋದ್ಮೇಲೆ ಮೊದಲ ಶಕ್ತಿಗಿಂತ ಈಗ ಶಕ್ತಿ ಕುಂಠಿತ ಆಯಿತು ಅಂತ ಹಾಗೆ ಲುಪ್ತ ಪಾವಕ ಲೋಹಕ ಪ್ರವೇಶ ಮಾಡಿರ್ತಕ್ಕಂಥ ಅಗ್ನಿ ಕಬ್ಬಿಣದಿಂದ ಹೊರಗೆ ಬಂದರೆ ಪೂರ್ವದ ಉಪಾಧಿ ಹಿಂದೆ ಸೌಂದರ್ಯ ಮೊದಲಾಗಿರ್ತಕ್ಕಂಥ ದಹನಾದಿಗಳ ಕಾರ್ಯ ಇದು ಯಾವುದನ್ನು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಕಬ್ಬಿನ ಅದಕ್ಕೆ ರೂಪವೂ ಇಲ್ಲ ಸೌಂದರ್ಯವೂ ಇಲ್ಲ ಅದನ್ನು ನಮಗೆ ಬೇಕಾಗಿರ್ತಕ್ಕಂಥ ಆಕಾರಕ್ಕೆ ಮುಗಿಸೋದು ಸಾಧ್ಯ ಇಲ್ಲ ಆ ರೀತಿಯಾಗಿ ಆಗುವಂಥದ್ದು ಕಾದ ಕಬ್ಬಿಣ ಮೊದಲು ಹೆಂಗಿತ್ತು ಈಗೂ ಹಂಗೆ ಕಾಣ್ತಾ ಇದೆ ಹಾಗಾದರೆ ಕಬ್ಬಿಣದಲ್ಲಿ ಏನೂ ಇಲ್ವಾ ಎಲ್ಲನೂ ಬೆಂಕಿಯ ಸ್ವಭಾವನ ಅಂತ ಕೇಳಿದ್ರೆ ಹೌದು ಎಲ್ಲವೂ ಕೂಡ ಭಗವಂತನ ಪ್ರೇರಣೆಯಿಂದನೇ ಆಗ್ತಕ್ಕಂಥದ್ದು ತೇನವಿನ ತೃಣಮಪಿ ನ ಚಲತಿ ಹಾಗಾದರೆ ಭಗವಂತನಿಗೆ ವೈಷಮ್ಯ ನಿರ್ಗುಣ್ಯ ದೋಷ ಬರುತ್ತೆ ಯಾಕೆ ಅಂತ ಕೇಳಿದರೆ ಈ ಅರ್ಜುನನ ದುಷ್ಟಾಂತವನ್ನು ಕೊಟ್ಟವಲ್ಲ ಅರ್ಜುನನನ್ನು ಯಾಕೆ ಗೆಲ್ಲಿಸ್ಬೇಕಾಗಿತ್ತು ಕರ್ಣನನ್ನು ಯಾಕೆ ಸಂಹಾರ ಮಾಡಿಸ್ಬೇಕಾಗಿತ್ತು ಅಂತ ಪ್ರಶ್ನೆ ಬಂದರೆ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮಧಾಚಾರ ಉತ್ತರ ಕೊಡ್ತಾರೆ ಭಗವಂತ ಕಾರಣ ಇಲ್ಲದೆ ಏನನ್ನು ಮಾಡೋಲ್ಲ ಅರ್ಜುನನ ಯೋಗ್ಯತೆ ಆ ರೀತಿಯಾಗಿ ಇತ್ತು ಅದಕ್ಕೆ ಅವನನ್ನು ಉದ್ಧಾರ ಮಾಡಿದ ಕರ್ಣನ ಯೋಗ್ಯತೆ ಆ ಸಂದರ್ಭದಲ್ಲಿ ಅಯೋಗ್ಯನಂತೆ ಇತ್ತು ಅಂದ್ರೆ ಸರಿಯಾಗಿ ನಿರೀಕ್ಷಿತ ಮಟ್ಟದಲ್ಲಿ ಇರಲಿಲ್ಲ ಅದಕ್ಕೆ ಅವನನ್ನು ಸಂಹರಿಸಿದ ಬೆಂಕಿ ಕಬ್ಬಿಣವನ್ನು ಮಾತ್ರ ಕೆಂಪಾಗಿ ಹೊಳೆಯುವಂತೆ ಮಾಡುತ್ತೆ ಹೊರತು ಕಲ್ಲು ಮಣ್ಣನ್ನು ಹಾಗೆ ಮಾಡುತ್ತಾ ಇಲ್ಲ ಕಬ್ಬಿಣವನ್ನು ಚೆನ್ನಾಗಿ ಕಾಯಿಸಿದ್ರೆ ಕೆಂಪಾಗಿ ಬೆಂಕಿಗೆ ಸದೃಶವಾಗಿ ಆಗೋದಕ್ಕೆ ಸಾಧ್ಯ